ಕಾಲ ಬಂತು ಅಗ್ಗದ ದಿನ ಬಂತು ಸ್ವರ್ಗ ಭೂಮಿಗೆ ಬಂತು ನೋಡಣ್ಣ ಸ್ವರ್ಗ ಭೂಮಿಗೆ ಬಂತು ನೋಡಣ್ಣ ಬತ್ತಾರಾಗಿ ಕೊಯ್ಲಿಗೆ ಬಂತು ಕೊಯ್ದಾಗಲೆಯು ಕಣಕ್ಕೆ ಬಂತು ಎತ್ತ ನೋಡೆ ಹರ್ಗ ತಂತು ನೈಗಣ್ಣ ಬತ್ತಾರಾಗಿ ಕೊಯ್ಲಿಗೆ ಬಂತು ಕೊಯ್ದಾಗಳೆ ಕಣಕ್ಕೆ ಬಂತು ಎತ್ತ ನೋಡೆ ಹೌಷದಂತು ನಡೀರನ್ನ ನಡೀರನ್ನ ಸುಗ್ಗಿ ಸುಗ್ಗಿ ಹರಿ ಸುಗ್ಗೆ ಸುಗ್ಗಿ ಸುಗ್ಗಿ ಸುಗ್ಗಿ ಹರಿ ಸುಗ್ಗೆ ಸುಗ್ಗಿ ಹಳಿ ಹುಲ್ಲು ಬಣಕ್ಕೆದಲ್ಲಿ ಜೋಣ ತಿಂದುೋಣಗಲ್ಲ ಅಲ್ಲಿ ಹೊಡ್ಡಿ ತುರ್ತಿಯ ರ ದಿನವೆಲ್ಲ ಹಳಿ ಉಳ್ಳು ಬಣಕದಲ್ಲಿ ಜೋಣ ತಿನ್ನುಣದಲ್ಲೇ ಹಸಿ ತುಳಸ್ಯ ರಾಧಿನದೆಲ್ಲ ಬತ್ತ ಹುಲ್ಲು ಬೇರೆ ಮಾಡಿ ಸಾಧಾನ್ಯವ ಸೋ ನಾಡಿ ರಾಶಿ ಪೂಜೆಯ ಮಾಡಿ ನಡಿವರೆಲ್ಲ ರಾಶಿ ಪೂಜೆಯ ಮಾಡಿ ನಡಿವರೆಲ್ಲ ಸುಗ್ಗಿ ಸುಗ್ಗಿ ಹೊಿ ಸುಗ್ಗಿ ಸುಗ್ಗಿ ಸುಗ್ಗಿ ಸುಗ್ಗಿ ಹೊಯಿ ಸುಗ್ಗಿ ದೌಸ ಮನೆಗೆ ತುಂಬಿಕೊಂಡು ರೈತರೆಲ್ಲ ಕೂಡಿಕೊಂಡು ಊರ ದೇವರ ಕೊಲಿಸಿಕೊಂಡು ಊರ ದೇವರ ಕೊಲಿಸಿಕೊಂಡು ನಲಿಗಣ್ಣ ದವಸಾ ಮನೆಗೆ ತುಂಬಿಕೊಂಡು ರೈತರೆಲ್ಲ ಕೂಡಿಕೊಂಡು ಊರ ದೇವರ ು ಹೆಚ್ಚು ಬೆಳೆಯ ಬೆಳೆ ಕೊಂಡು ನಳೀರನ್ನ ಸುತ್ತ ನೋಡೆಗಳಲ್ಲಿತ್ತು ಹಂಗೆ ನೀವು ಹೊಂದಿಕೊಂಡು ಹೆಚ್ಚು ಬೆಳೆಯ ಬೆಳೆ ಕೊಂಡು ನಳಿರನ್ನ ಹೆಚ್ಚು ಬೆಳೆಯ ಕಾಲ ಬಂತು ಅಗ್ಗದ ಬಂತು ಸ್ವರ್ಗ ಭೂಮಿಗೆ ಬಂತು ನೋಡಣ್ಣ ವರ್ಗ ಭೂಮಿಗೆ ಬಂತು ನೋಡನ್ನ ಸುಗ್ಗಿ ಸುಗ್ಗಿ ಹೈ ತುಗ್ಗಿ ಸುಗ್ಗಿ ಸುಗ್ಗಿ ಸುಗ್ಗಿ ಹೈ ತುಗ್ಗಿ ಸುಗ್ಗಿ